ಆಗ ಸಮಾಜ ಸುಧಾರಕರಲ್ಲಿ ಎರಡು ಪಂಗಡ ರಾಷನಲ್ ಎಂಬುದೊಂದು ಇದು ಕಾರ್ಯಕಾರಣವಾದದ ಆಧಾರದ ಮೇಲೆ ಸಮಾಜವನ್ನು ಕಟ್ಟಬೇಕು ಎಂಬುದು ಇನ್ನೊಂದು ನ್ಯಾಷನಲ್ ಎಂಬುದು ಈ ವಾದದವರಲ್ಲಿ ಸಂಪ್ರದಾಯ ಪದ್ಧತಿಗಳನ್ನು ಆಧಾರವಾಗಿ ಇರಿಸಿಕೊಂಡು ಸುಧಾರಣೆ ನಡೆಸಬೇಕು ದೇಶಾಚಾರವನ್ನು ಪೂರ್ತಿಯಾಗಿ ಬಿಟ್ಟು ಕೇವಲ ಯುಕ್ತಿ ಚಮತ್ಕಾರಗಳಿಂದ ಸಮಾಜ ರಚನೆ ಮಾಡತಕ್ಕದ್ದಲ್ಲ ಎಂದು ಇದು ಅಭಿಪ್ರಾಯ ಈ ಎರಡು ಮತಗಳಲ್ಲಿ ಸುಂದರರಾಮ ಅಯ್ಯರ್ ರಂಗಾಚಾರ್ಯರು ವೆಂಕಟರಂಗರಾಯರು ದೇಶ ಸಂಪ್ರದಾಯಕ್ಕೆ ಸಮನ್ವಯವಾಗುವ ಸ ಸುಧಾರಣೆ ನಡೆಸಬೇಕೆಂದು ವಾದಿಸಿ ನ್ಯಾಷನಲ್ ಕಕ್ಷಿಗೆ ಸೇರಿದವರು ವೆಂಕಟರಂಗರಾಯರು ಆಗ ಮದ್ರಾಸ್ ಮದ್ರಾಸಿನಲ್ಲಿದ್ದ ಲ್ಯಾಂಡ್ ಹೋಲ್ಡರ್ಸ್ ಅಸೋಸಿಯೇಷನ್ ಎಂಬ ಜಮೀನ್ದಾರರ ಸಂಘದ ಕಾರ್ಯದರ್ಶಿಯಾಗಿದ್ದರು ಅವರು ಸ್ವತಃ ಜಮೀನುಳ್ಳವರು ಅವರು ಸಾಹಿತ್ಯ ವ್ಯಾಸಂಗ ಮಾಡಿದ್ದ ಮಾಡಿದ್ದು ಕೇವಲ ನಾನಾಪೇಕ್ಷೆಯಿಂದ ತಮ್ಮ ಸ್ವಂತ ಅಂತರಂಗ ಸಂಸ್ಕಾರಕ್ಕಾಗಿ ಅವರು ಎಂಇಎ ಪಾಸ್ ಮಾಡಿದ್ದವರು ಆಂಧ್ರದ ಪ್ರೌಢ ಸಾಹಿತ್ಯವನ್ನು ಪರಿಶಿ ಶೀಲಿಸಿದ್ದವರು ಹಾಗೆಯೇ ಸಂಸ್ಕೃತದ ಪುರಾಣ ಸಾಹಿತ್ಯದಲ್ಲಿ ಪರಿಣತರಾಗಿದ್ದವರು ನಡತೆಯಲ್ಲಿ ಪ್ರಾಮಾಣಿಕರು ಸರಳರು ವಿನಯ ಸಂಪನ್ನರು ಶ್ರೀನಿವಾಸ ಶಾಸ್ತ್ರಿಗಳಿಗೆ ಅವರು ಪರಮಪ್ರಿಯರಾದ ಸ್ನೇಹಿತರು ವಿಟ್ಲಿ ಕಮಿಷನ್ ಮೇಲೆ ನಾನು ಹೇಳಿದ ದಿವಸ ಕಾರಿನಲ್ಲಿ ಶಾಸ್ತ್ರಿಗಳು ವೆಂಕಟ ರಂಗರಾಯರು ಪ್ರಯಾಣ ಮಾಡುತ್ತಿದ್ದಾಗ ಮಾತುಕತೆ ನಡೆಯುತ್ತಿತ್ತು ಶಾಸ್ತ್ರಿಗಳು ವಿಟ್ಲಿ ಕಮಿಷನ್ ಎಂಬ ಸಮಿತಿಯ ಸದಸ್ಯರಾಗಿದ್ದ ಕಾಲ ಅದು ಸಮಿತಿಯ ಕೆಲಸ ಮುಪ್ಪ ಮುಪ್ಪಾಗ ಪಾಲು ಮುಗಿದಿತ್ತು ವರದಿ ತಯಾರು ಮಾಡುವ ಕಾಲ ಬಂದಿತ್ತು ಸರಕಾರಿ ಕಚೇರಿಗಳಲ್ಲಿಯೂ ಕಖಾನೆಗಳಲ್ಲಿಯೂ ಆಯಾ ಸಂಸ್ಥೆಯ ಯಜಮಾನರಿಗೂ ಅಲ್ಲಲ್ಲಿಯ ಜೀತಗಾರರಿಗೂ ಉಂಟಾಗಬಹುದಾದ ತಕರಾರನ್ನು ಪರಿಹರಿಸುವುದು ಹೇಗೆ ಯಜಮಾನ ವರ್ಗಕ್ಕೂ ಜೀತ ವರ್ಗಕ್ಕೂ ಅನ್ಯೋನ್ಯ ಸಹಾನುಭೂತಿಗಳನ್ನು ಉಂಟು ಹೇಗೆ ಈ ಪ್ರಶ್ನೆಗಳನ್ನು ಎಲ್ಲಾ ದೃಷ್ಟಿಗಳಿಂದಲೂ ಪರ್ಯಾಲೋಚಿಸಿ ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಅದನ್ನು ವಿಮರ್ಶೆ ಮಾಡಿ ಉಚಿತ ತೋರಿದ ಸಲಹೆಗಳನ್ನು ಸರಕಾರಕ್ಕೆ ಭಿನ್ನ ಮಾಡುವುದು ಆ ಸಮಿತಿಯ ಕರ್ತವ್ಯವಾಗಿತ್ತು ಆ ಸಮಿತಿಯ ಅಧ್ಯಕ್ಷ ಕೆಲಸದಲ್ಲಿ ತುಂಬಾ ಅನುಭವಿ ಎಂದು ಇಂಗ್ಲೆ ಇಂಗ್ಲೆಂಡಿನಲ್ಲಿ ಪ್ರಸಿದ್ಧರಾಗಿದ್ದ ವಿಟ್ಲಿ ಎಂಬಾತ ಆತನ ಸಲಹೆಯಂತೆ ಬ್ರಿಟಿಷ್ ಸರ್ಕಾರವು ರಚಿಸಿದ ವಿಟ್ಲಿ ಕೌನ್ಸಿಲ್ ಎಂಬ ಸಮಿತಿಗಳು ಈ ಹೊತ್ತಿಗೂ ಇಂಗ್ಲೆಂಡಿನಲ್ಲಿ ಕೆಲಸ ಮಾಡುತ್ತಾ ದೇಶ ಪ್ರಯೋಜನ ಪ್ರಯೋಜಕಗಳಾಗಿವೆ ಅದರಂತೆ ನಮ್ಮ ದೇಶಕ್ಕೆ ಹೊಂದಿಕೊಳ್ಳುವ ಒಂದು ವ್ಯವಸ್ಥೆಯನ್ನು ಮಾಡಲಾದೀತೆ ಎಂದು ಯೋಚನೆ ಮಾಡಿ ಸಲಹೆ ನೀಡುವುದು ವಿಟ್ಲಿ ಕಮಿಷನ್ಗಿದ್ದ ಕರ್ತವ್ಯ ಈ ಕೆಲಸ ನಡೆಸ ನಡೆಸುವುದಕ್ಕಾಗಿ ಸಮಿತಿಯು ದೇಶದ ನಾನಾ ಪ್ರಾಂತಗಳಲ್ಲಿ ಸಂಚಾರ ಮಾಡಿ ಮಹಾಜನಭಿಪ್ರಾಯವನ್ನು ಸಂಗ್ರಹಿಸಿತು ಈ ದೇಶ ಚಟನೆಯ ದೇಶಾಟನೆಯ ಶಾಸ್ತ್ರಿಗಳು ಶಾಸ್ತ್ರಿಗಳ ದೇಹ ಕುಗ್ಗಿತು ಒಂದು ರಾಮಾಯಣ ಸನ್ನಿವೇಶ ಆ ಸಂಜೆ ನಾವು ಕಾರಿನಲ್ಲಿ ಹೋಗುತ್ತಿದ್ದಾಗ ಯಾವುದೋ ರಾಮಾಯಣ ಪ್ರಸ್ತಾವ ಬಂತು ಶಾಸ್ತ್ರಿಗಳವರಿಗೆ ಅದರಿಂದ ಉತ್ಸಾಹ ತೆರಳಿತು ದೇವನಹಳ್ಳಿಯಿಂದಾಚೆ ಕಾರು ಹೋಗಿದ್ದಾಗ ಅಲ್ಲಿ ಒಂದು ಕಡೆ ಕಾರು ನಿಲ್ಲಿಸಿದೆವು ಶಾಸಿಗಳು ರಾಮಾಯಣದ ಯಾವುದೋ ಪ್ರಕರಣದಲ್ಲಿ ತದೇಗ ಚಿತ್ತರಾಗಿದ್ದರು ಆ ಪ್ರಕರಣವನ್ನು ಕುರಿತು ಬೇರೆ ಬೇರೆ ರಾಮಾಯಣ ಕವಿಗಳು ಯಾರು ಯಾರು ಹೇಗೆ ಹೇಗೆ ಕಥಾ ನಿರ್ವಾಹ ಮಾಡಿದ್ದಾರೆ ಎಂಬುದನ್ನು ವರ್ಣಿಸುತ್ತಿದ್ದರು ಜಾನಕಿ ಪರಿಣಯಕಾರ ಅನರ್ಘ ರಾಘವಕಾರ ಕಾಳಿದಾಸ ಹನುಮನ್ ನಾಟಕಕಾರ ತಮಿಳಿನ ಕಂಬರ್ ಈ ಈ ಮತ್ತು ಇತರ ಕವಿಗಳಿಂದ ವಾಕ್ಯಗಳನ್ನು ಉದಾಹರಿಸುತ್ತಾ ಮಹೋಪನ್ಯಾಸ ಮಾಡಿದರು ಅದರಲ್ಲಿ ಒಂದು ಸಂದರ್ಭ ನನ್ನ ಮನಸ್ ಮನಸ್ಸಿನಲ್ಲಿ ಕಣ್ಣಿಗೆ ಕಟ್ಟಿದಂತೆ ನಿಂತಿದೆ ಶ್ರೀರಾಮಚಂದ್ರನು ಸಮೇತನಾಗಿ ಲಂಕೆಯಿಂದ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಹಿಂತಿರುಗುತ್ತಿದ್ದಾನೆ ಆಗ ಆತನು ಸೀತಾದೇವಿಗೆ ತಾನು ಹಿಂದೆ ನೋಡಿದ್ದ ಪ್ರಯಾಣ ಮಾರ್ಗವನ್ನು ಜ್ಞಾಪಕಕ್ಕೆ ತಂದುಕೊಳ್ಳಲು ಯತ್ನಿಸುತ್ತಾನೆ ದಂಡಕಾರಣ್ಯ ಪ್ರಾಂತಕ್ಕೆ ಬಂದಾಗ ಶ್ರೀರಾಮನಿಗೆ ಹಳೆಯ ಸ್ಥಳ ಸನ್ನಿವೇಶದ ನೆನಪು ಮಾಚಿಹೋಗಿದೆ ಆ ಸ್ಥಳವನ್ನು ಗುರುತಿಸಲು ಪ್ರಯತ್ನಿಸುತ್ತಾನೆ ಈ ಸಂದರ್ಭವನ್ನು ಭವಭೂತಿ ಚಿತ್ರಿಸಿದ್ದಾನೆ